ಸುರಗಿ ಸೂರ್ಯ ತಂಪಿಗೆ ಕೋಲು ಕೋಲನ್ನ ಕೋರೆ ಚಂದದಿಂದ ದಿಮ್ಮಿ ರಾಮ ಕೋಲ ನಾಡಿದ ದೇವ ಕೋಲ ರಾಮ ಕೋಲನಾಡಿದ ಸುರಗಿ ಸೂರ್ಯ ತಂಪಿಗೆ ಕೋಲು ಕೋಲನ್ನ ಕೋರೆ ಚಂದದಿಂದ ದಿಮ್ಮಿ ರಾಮ ಕೋಲನಾಡಿದ ದೇವ ಕೋಲ ನಾಡಿದ ರಾಮ ಕೋಲ ನಾಡಿದ ಅರ್ಸಾನೋ ರಾಮನಿಯ ಮುಂದೆ ಸಿರಿಯಲ್ ದೇವರ ಗುಡಿಯ ಕಟ್ಟಿ ಅರ್ಸಾನೋ ರಾಮನಿಯ ಮುಂದೆ ಸಿರಿಯಲ್ ದೇವರ ಗುಡಿಯ ಕಟ್ಟಿ ವರವ ಪಾಲಿಸೇ ಊರ ತೆಂಗಿ ಎಲ್ಲಮ್ಮ ನಿನ್ನ ಮರಿಯಲಾರೆನೆ ತಾಯಿ ತೆಂಗಿ ಎಲ್ಲಮ್ಮ ಅರಸಾನೋ ರಾಮನಿಯ ಮುಂದೆ ಸಿರಿಯಲ್ ದೇವರ ಗುಡಿಯ ಕಟ್ಟಿ ಅರ್ಸಾನೋ ರಾಮನಿಯ ಮುಂದೆ ಸಿರಿಯಲ್ ದೇವರ ಗುಡಿಯಾ ಕಟ್ಟಿ ವರವ ಪಾಲಿಸೇ ಊರು ತೆಂಗಿ ಎಲ್ಲಮ್ಮ ನಿನ್ನ ಮರಿಯಲಾರೆನೆ ತಾಯಿ ತಂಗಿಯಲ್ಲಮ್ಮ ೂರಗಿ ಸೂರ ತಂಪಿಗೆ ಕೋಲು ಕೋಲನ್ನ ಕೋಲೆ ಚಂದದಿಂದ ದಿಮ್ಮಿ ರಾಮ ಕೋಲನಾಡಿದ ದೇವ ಕೋಲನಾಡಿದ ರಾಮ ಕೋಲನಾಡಿದ ಸೊಟ್ಟ ಕತ್ತಿ ಕೈಯಲ್ಲಿ ಹಿಡಿದು ನೆಟ್ಟ ಕತ್ತಿ ಬಗಲಲ್ಲಿಕಿ ಸೊಟ್ಟ ಕತ್ತಿ ಕೈಯಲ್ಲಿ ಹಿಡಿದು ನೆಟ್ಟ ಕತ್ತಿ ಬಗಳಿರ್ಕಿ ಎಡಕೆ ಬಳಕೆ ಕಟ್ಟಿದ್ರಣ್ಣ ಧೀರರ್ ಎಡ್ಕೆ ಬಳಕೆ ಕಟ್ಟಿದ್ರಣ್ಣ ಚಿತ್ರ ಕಲ್ಲು ದುರ್ಗಾದಲ್ಲಿ ಕಂತಿನ ಕಾಳೆ ನಾಗ ಕೇಳಿ ಚಿತ್ರ ಕಲ್ಲು ದುರ್ಗಾದಲ್ಲಿ ಪಂಚ ಗುಂಡಿಗೆ ಪರ್ಮ ತಾರಿ ದಂಡ ತೋರಂದ ಧೀರ ದಂಡ ತೋರೆಂದ ಸುರ್ರಗಿ ಸುರ್ರ ಸಂಪಿಗೆ ಕೋಲು ಕೋಲನ್ನ ಕೋಲೆ ಕೆಂದ ದಿಂದ ದಿಂಬಿ ರಾಮ ಕೋಲ ದೇವ ಕೋಲನಾಡಿದ ರಾಮ ಕೋಲ ಕಂಚಿನ ಕಲ್ಲು ದುರ್ಗಾದಲ್ಲಿ ಪಂಚ ಕಹಳೆನಾದ ಕೇಳಿ ಕಂಚಿನ ಕಲ್ಲು ದುರ್ಗಾದಲ್ಲಿ ಪಂಚ ಕಹಳೆನಾದ ಕೇಳಿ ಪಂಚ ಗುಂಡಿಗೆ ಪರಮಧಾರಿ ದಂಡ ಕೂಡಿದ ಧೀರ ದಂಡ ಕೂಡಿದ ದುರ್ಗಾ ದುರ್ಗಾ ಒಂದೇರಿ ದುರ್ಗಾದೊಳಗೆ ಪರಮಾನಾಯ್ಕ ದುರ್ಗಾದ್ಮೇಲೆ ಹತ್ತಿ ಕೋಟೆ ನೋಡೆಂದ ಹತ್ತಿ ಕೋಟೆ ನೋಡೆಂದ ಸುರಗಿ ಸುರ ತಂಬಿಗೆ ಕೋಲು ಕೋಲನ್ನ ಕೋಲೆ ತಂದದಿಂದ ದಿಮ್ಮಿ ರಾಮ ಕೋಲ ನಾಡಿದ ದೇವ ಕೋಲ ನಾಡಿದ ರಾಮ ಕೋಲ ನಾಡಿದ ಧೀರೆ ಬುಗುಡಿ ಬಾಗಲಕ್ ತಂದ ಸೀಗೆ ಬೇಲಿ ಎಗರಿದ ಬೂಪಾ ಧೀರೆ ಬುಗುಡಿ ಬಾಗಲಕ್ ತಂದ ಹೀಗೆ ಬೇಲಿ ಎಗರಿದ ಬೂಪ ಸಾಗರು ಬಾಗರು ಮಂದಿ ಕರುತಿ ಸಾಲಿಗ್ ನಿಲ್ಲಂದ ಧೀರಾ ತಾಲಿಗ್ ನಿಲ್ಲಂದ ಬುಗುಡಿ ಬಾಗಲಕ್ ತಂದ ಸೀಗೆ ಬೇಲಿ ಎಗರಿದ ಬೂಪಾ ಸಾಗರ ಬಾಗರು ಮಂದಿ ಕರೆಸಿ ಸಾಲಿಗೆ ನಿಲ್ಲೆಂದಾಲಿಗ್ ನಿಲ್ಲೆಂದ ನೀಲಿ ಕುದುರೆ ಏರಿದ್ ಬೂಪಾ ನಿಂತು ಎದುರಾಡಿದ್ರೆ ಕೋಪ ನೀಲಿ ಕುದುರೆ ಏರಿದ ಬೂಪಾ ನಿಂತು ಎದುರಾಡಿದ್ರೆ ಕೋಪ ಕೋಟೆ ಒಳ್ದೆ ನುಲ್ದು ಮಾಡಿ ನೋಡೆಂದ ಸಾಮಾಡಿ ನೋಡೆಂದ ಕೋಟೆ ಒಳ್ದೆ ನುಲ್ದು ತಾಮ ಮಾಡಿ ನೋಡೆಂದ ಸುರ್ರಗಿ ಸುರ ಸಂಪಿಗೆ ಕೋಲು ಕೋಲಮ್ಮ ಕೋಲೆ ಕೆಂದದಿಂದ ದಿಮ್ಮಿ ರಾಮ ಕೋಲ ನಾಡಿದ ದೇವ ಕೋಲನಾಡಿದ ರಾಮ ಕೋಲನಾಡಿದ ಸುರ್ರಗಿ ಸೂರ ಸಂಪಿಗೆ ಕೋಲು ಕೋಲನ್ನ ಕೋಲೆ ಚಂದದಿಂದ ದಿಮ್ಮಿ ರಾಮ ಕೋಲನಾಡಿದ ದೇವ ಕೋಲನಾಡಿದ ರಾಮ ಕೋಲ ನಾಡಿದ ದೇವ ಕೋಲನಾಡಿದ ರಾಮ ಕೋಲನಾಡಿದ ದೇವ ಕೋಲನಾಡಿದ ರಾಮ ಕೋಲನಾಡಿದ